ಓ ಶ್ರೀ ಗುರುಬ್ಜೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಿವಪುರಾಣದಲ್ಲಿ ಮೊದಲನೇದಾದಂತಹ ವಿದ್ಯೇಶ್ವರ ಸಂಹಿತೆಯಲ್ಲಿ ಇಪ್ಪತ್ತ ಮೂರು ಅಧ್ಯಾಯಗಳನ್ನು ನೋಡಿದ್ದೇವೆ ಈಗ ಇಪ್ಪತ್ತ ಅಧ್ಯಾಯ ಭಸ್ಮದ ಮಹಿಮೆಯ ಬಗ್ಗೆ ಹೇಳ್ತಾ ಇದೆ ಶ್ರೀ ಓಂ ನಮಃ ಶಿವಾಯ ಅಥ ಶ್ರೀ ಶಿವಮಹಾಪುರಾಣಿ ವಿದ್ಯೇಶ್ವರ ಸಂಹಿತಾಂ ಚತುರ್ವಿಂಶೋಧ್ಯಾ ಸೂತವಾಚ ಸೂತ ಮುನಿಗಳು ಹೇಳ್ತಾರೆ ಲೋಮಹರ್ಷಣರು ಅಥವಾ ರೋಮಹರ್ಷಣರು ಶೌಮಕಾಲಿ ಮುನಿಗಳಿಗೆ ನೈಮಿಷಾರಣ್ಯದ ಸತ್ವಯಾಗದಲ್ಲಿ ಹೇಳ್ತಾ ಇದ್ದಾರೆ ತ್ರಿವಿಧ ಭಸ್ಮ ಸಂಪ್ರೋಕ್ತ ಸರ್ವಂಗಲ ದಂಪರ ತತ್ ಪ್ರಕಾರ ಅಹಂ ವಕ್ಷಿ ಸಾವಧಾನತೆಯ ಶೃಣು ಅಂದರೆ ಈಗಾಗಲೇ ಶಿವನಾಮದ ಮಹಿಮೆಯನ್ನು ಹೇಳಿಯಾಗಿದೆ ಹಿಂದಿನ ಅಧ್ಯಾಯದಲ್ಲಿ ಈಗ ಭಸ್ಮದ ಮಹಿಮೆ ಮುಂದಿನ ಅಧ್ಯಾಯದಲ್ಲಿ ರುದ್ರಾಕ್ಷಿಯ ಮಹಿಮೆ ರುದ್ರಾಕ್ಷದ ಮಹಿಮೆ ಅದನ್ನು ಹೇಳ್ತಾರೆ ಈಗಿನ ಈ ಅಧ್ಯಾಧಿ ಭಸ್ಮದ ಮಹಿಮೆ ಸಾವಧಾನತೆಯ ಶುಣು ಸಾವಧಾನವಾಗಿ ಅವಧಾನಸಹಿತವಾಗಿ ಗಮನ ಕೊಟ್ಟು ಏಕಾಗ್ರತೆಯಿಂದ ಕೇಳಿ ಏನನ್ನು ಕೇಳು ಅಂತೇಳಿ ತತ್ ಪ್ರಕಾರ ಅಹಂ ವಕ್ಷ್ಯೆ ಅದರ ವಿವರವನ್ನು ಯಾವುದರದ್ದು ಸರ್ವಂಗಲದಂ ಪರಂ ತ್ರಿವಿಧ ಭಸ್ಮ ಸಂಪ್ರೋಕ್ತ ಎಲ್ಲ ಈ ಮುನಿಗಳೇ ಸಕಲ ಮಂಗಳವನ್ನು ಉಂಟು ಮಾಡತಕ್ಕಂತಹ ಈ ಭಸ್ಮವು ಎರಡು ವಿಧವಾಗಿದೆ ಅದರ ಬಗ್ಗೆ ಹೇಳ್ತೇನೆ ಕೇಳಿ ಅಂತೇಳಿ ಏಕಂ ಜ್ಞೇಯ ಮಹಾಭಸ್ಮ ದ್ವಿತೀಯ ಸ್ವಲ್ಪ ಸಂಜ್ಞಕಂ ಮಹಾಭಸ್ಮ ಇತಿ ಪ್ರೋಕ್ತ ಭಸ್ಮ ನಾನಾ ವಿಧಂ ಪರಂ ಆ ಎರಡು ವಿಧವಾದ ಭಸ್ಮಗಳಲ್ಲಿ ಮೊದಲನೆಯದು ಮಹಾಭಸ್ಮ एरने स्वल भस्म अगे भस्मु अनेक विधविदे महाभस्मु सह इन हेल्थ अद्क भस्म तथा स्मार्जावर्ति अभी भस्मकर्ति अदरली ಮಹಾಭಸ್ಮ ಇತಿ ಪ್ರೋಕ್ತ ಭಸ್ಮ ನಾನಾ ವಿಧಂ ಪರಂ ಇನ್ನಷ್ಟು ಈ ಮಹಾಭಸ್ಮ ಅಂತೇಳಿ ಹೇಳಿದಂತಹ ಭಸ್ಮವು ನಾನಾ ಇದೆ ಒಂದು ಮಹಾಭಸ್ಮ ಏನೊಂದು ಸ್ವಲ್ಪ ಬಸ್ಮ ಮಹಾಭಸ್ಮದಲ್ಲಿ ಏನೇನಿದೆ ಬಹಳಷ್ಟು ವಿಧ ಇದೆ ಅಂತ ಹೇಳ್ತಾರೆ ತದ್ಭಸ್ಮ ತ್ರಿವಿಧಂ ಪ್ರೋಕ್ತಂ ಆ ಮಹಾಭಸ್ಮೂ ಮೂರು ವಿಧವಾದದ್ದು ಶ್ರೌತು ಸ್ಮಾರತಂಚ ಲೌಕಿಕಂ ಅದರಲ್ಲಿ ಶ್ರೌತ ಭಸ್ಮ ಸ್ಮಾರತ ಭಸ್ಮ ಲೌಕಿಕ ಭಸ್ಮ ಅಂತೇಳಿ ಭಸ್ಮ ಸ್ವಲ್ಪ ಸಂಜ್ಞಂ ಹಿ ಬಹುತಃ ಪರಿಕೀರ್ತಿತಂ ಹಾಗೆ ಸ್ವಲ್ಪ ಎನ್ನುತಕ್ಕಂಥ ಹೆಸರುಗಳು ಭಸ್ಮವು ಸ್ವಲ್ಪ ಭಸ್ಮವು ಕೂಡ ಬಹು ವಿಧವಾಗಿ ಹೇಳಲ್ಪಟ್ಟಿದೆ ಹಾಗೆ ಮಹಾಭಸ್ಮವು ಶೌತ ಭಸ್ಮ ಸ್ಮಾರತ ಭಸ್ಮ ಲೌಕಿಕ ಭಸ್ಮ ಅಂದರೆ ಮೂರು ವಿಧ ಸ್ವಲ್ಪ ಭಸ್ಮ ಅನೇಕ ವಿಧವಾಗಿದೆ ಅದರ ಬಗ್ಗೆ ಹೇಳ್ತಾರೆ ಈಗ ಈ ಮಹಾಭಸ್ಮದಲ್ಲಿ ಶ್ರೌತ ಭಸ್ಮ ತಂ ಧ್ವಿಜಾನಮೇವ ಕೀರ್ತಿತ ಅನ್ಯಾಮಪರಂ ಭಸ್ಮಕೀರ್ತಿತಂ ಶ್ರೌತ ಮತ್ತು ಸ್ಮಾರತ ಭಸ್ಮಗಳನ್ನು ಬ್ರಾಹ್ಮಣಾದಿ ಮೂರು ವರ್ಣದವರು ಧರಿಸಬೇಕು ಮಿಕ್ಕವರು ಲೌಕಿಕ ಭಸ್ಮವನ್ನು ಧರಿಸಬೇಕು ನೋಡಿ ಭಸ್ಮದಲ್ಲೇ ವ್ಯತ್ಯಾಸ ಇದೆ ಯಾರು ಯಾರಿಗೆ ಯಾವ್ದು ಅಂತೇಳಿ ಬ್ರಾಹ್ಮಣಾದಿ ಮೂರು ವರ್ಣದವರು ದ್ವಿಜರು ಉಪನಯನಾದಿ ಸಂಸ್ಕಾರವುಳ್ಳಂಥವರು ಅವರು ಶ್ರೌತ ಮತ್ತು ಸ್ಮಾರತ ಧರಿಸಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಮಿಕ್ಕವರು ಯಾರಿದ್ದಾರೆ ಅವರು ಲೌಕಿಕ ಭಸ್ಮವನ್ನು ಧರಿಸಬೇಕು ಅಂತ ಹೇಳುತ್ತಾರೆ ಹಾಗೆ ಶೌತ ಸ್ಮಾರತ ಲೌಕಿಕ ಅಂತೇಳಿ ಮಹಾಭಸ್ಮದಲ್ಲಿ ಮೂರು ಧಾರಣ ಮಂತ್ರತಃ ಪ್ರೋಕ್ತ ಜಾಂ ಮುನಿಪುಂಗವೈ ಕೇವಲ ಧಾರಣಂ ಜ್ಞೇಯಮನ್ಯಷಾಂ ಮಂತ್ರವರ್ಜಿತ ದ್ವಿಜರು ಅಂದರೆ ಬ್ರಾಹ್ಮಣಾದೆ ಮೂರು ವರ್ಣದವರು ಮಂತ್ರಪೂರ್ವಕವಾಗಿ ಧರಿಸಬೇಕು ಅದನ್ನು ಧಾರಣ ಮಂತ್ರತಃ ಪ್ರೋಕ್ತ ವಿಜಾನ್ ಮುನಿಪುಂಗವೈ ಮುನಿಪುಂಗವರು ಮುನಿಶ್ರೇಷ್ಠರು ಹೇಳಿದ್ದಾರೆ ಅವರಿಂದ ಹೇಳಲ್ಪಟ್ಟಿದೆ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ವೈಶ್ಯರಿಗೆ ಈ ದ್ವಿಜರಿಗೆ ದ್ವಿಜನ್ಮ ಉಪನಯನದಿಂದ ಆಗತಕ್ಕಂತಹ ಎರಡನೇ ಜನ್ಮ ಬ್ರಹ್ಮೋಪದೇಶದಿಂದ ಅಂಥವರು ಮಂತ್ರಪೂರ್ವಕವಾಗಿ ಧರಿಸಬೇಕು ಭಸ್ಮವನ್ನು ಶೂದ್ರ ಮುಂತಾದವರು ಮಂತ್ರವಿಲ್ಲದೆ ಹಾಗೆಯೇ ಭಸ್ಮವನ್ನು ಧರಿಸಬೇಕು ಅಂತೇಳಿ ಹಿಂದಿನ ಋಷಿಶ್ರೇಷ್ಠರು ಹೇಳಿದ್ದಾರೆ ಕೇವಲ ಧಾರಣಂ ಜ್ಞೇಯ ಅನ್ಯೇಷಾಂ ಮಂತ್ರವರ್ಜಿತ ಆಗ್ನೇಯ ಮುಚ್ಚತೆ ಭಸ್ಮ ದಗ್ಧ ಗೋಮಯ ಸಂಭವಂ ತದಪಿ ದ್ರವ್ಯಮಿತ್ಯುಕ್ತ ತ್ರಿಪುಂಡ್ರ ಮಹಾಮುನಿ ಎಲೆ ಮುನಿಗಳೇ ಭಸ್ಮಕ್ಕೆ ಆಗ್ನೇಯ ಅಂದರೆ ಅಗ್ನಿಯಿಂದ ಜನಿಸಿದ್ದು ಎಂಬಂತಹ ಹೆಸರಿದೆ ಆಗ್ನೇಯಂ ಉಚ್ಯತೆ ಭಸ್ಮ ದಗ್ಧ ಗೋಮಯ ಸಂಭವಂ ಆ ಭಸ್ಮವನ್ನು ಮಾಡಬೇಕಾದ್ರೆ ಹಸುವಿನ ಸಗಣಿಯನ್ನು ಅಗ್ನಿಯಲ್ಲಿ ಸುಟ್ಟು ಮಾಡಬೇಕಾಗ್ತದೆ ದಗ್ಧ ಗೋಮಯ ಸಂಭವವಾದಂಥ ಭಸ್ಮ ಅದಕ್ಕೆ ಆಗ್ನೇಯ ಭಸ್ಮ ಅಂತೇಳಿ ಹೇಳ್ತಾರೆ ಹ್ಞೂ ತದಪಿ ದ್ರವ್ಯಮಿತ್ಯುಕ್ತ ತ್ರಿಪುಂಡ್ರೆ ಮಹಾಮುನಿ ಆದ್ದರಿಂದ ಭಸ್ಮಕ್ಕೆ ಗೋಮಯವು ಒಂದು ದ್ರವ್ಯವೆನಿಸಿಕೊಳ್ಳುತ್ತದೆ ಭಸ್ಮ ಮಾಡಲಿಕ್ಕೆ ತ್ರಿಪುಂಡ್ರೆ ಮಹಾಮುನಿ ತ್ರಿಪುಂಡ್ರವಾದ ಭಸ್ಮಕ್ಕೆ ಮೂರು ನಾಮಗಳು ಅಡ್ಡ ನಾಮಗಳು ಇರ್ತಕ್ಕಂಥ ಅಡ್ಡ ಹಾಕಬೇಕಾದಂತಹ ಈ ಉಪಯೋಗವಾಗತಕ್ಕಂಥ ಭಸ್ಮಕ್ಕೆ ಇದು ದ್ರವ್ಯ ಗೋಮಯ ಅಥವಾ ದನದ ಸಗಣಿ ಗೋವಿನ ಹಸುವಿನ ಸಗಣಿ ಅಗ್ನಿಹೋತ್ರೋತ್ಥಿ ಭಸ್ಮ ಸಂಗ್ರಾಹ್ಯಂ ವಾ ಮನೀಷಿಭ ಅನ್ಯಜ್ಞೋತ್ಥಿ ವಾಪಿ ತ್ರಿಪುಂಡ್ರ ಧಾರಣೀ ಅಗ್ನಿಹೋತ್ರದಿಂದ ಆಗಿರತಕ್ಕಂತಹ ಭಸ್ಮವನ್ನು ಕೂಡ ಸಂಗ್ರಹಿಸಬಹುದು ಜ್ಞಾನಿಗಳು ಸಂಗ್ರಾಹ್ಯ ಸಂಗ್ರಹಿಸಬೇಕು ಅನ್ಯ ಯಜ್ಞೋತ್ಥಿತಾಪಿ ತ್ರಿಪುಂಡ್ರೆ ಚ ಧಾರಣೆ ಹಾಗೆ ಮಿಕ್ಕ ಜ್ಯೋತಿಷ್ಠೋಮಾದ ಯಾಗಗಳು ಯಜ್ಞಗಳು ಇದೆ ಅವುಗಳಲ್ಲಾದಂಥ ಭಸ್ಮಗಳಿಂದಲೂ ಕೂಡ ತ್ರಿಪುಂಡ್ರವನ್ನು ಧರಿಸಬಹುದು ಅಗ್ನಿರಿತ್ಯಾದಿಭಿರ್ಮಂತ್ರೈರ್ಜಾಬಾಲೋಪನಿಷದ್ಗತೈ ಸಪ್ತಭಿರ್ಧೂಲನಂ ಕಾರ್ಯ ಭಸ್ಮನ ಸಜಲೇನ ಚ ಜಾಬಾಲೋಪನಿಷದಲ್ಲ ಅಗ್ನಿ ರೀತಿ ಭಸ್ಮ ಎಂಬ ಏಳು ಮಂತ್ರಗಳಿಂದ ಅಗ್ನಿರಿತ್ಯಾದಿರು ಮಂತ್ರೈ ಸಪ್ತಭಿ ಜಾಬಾಲೋಪನಿಷದ್ಗತೈ ಧೂರನಂ ಕಾರ್ಯಂ ಭಸ್ಮನ ಸ ಜಲೇನ ಚ ಪ್ರತ್ಯೇಕವಾಗಿ ಭಸ್ಮವನ್ನು ನೀರಿನಲ್ಲಿ ಕಲಸಿ ಹಚ್ಚಬೇಕು ಅಗ್ನಿರಿತಿ ಭಸ್ಮ ಅಂದರೆ ಒಂದು ನೋಡಿ ಮುಂದೆ ನಾವು ಅವತ್ತು ಮೊದಲೊಮ್ಮೆ ಹೇಳಿದ್ದೆವು ಇದನ್ನು ಹಿಂದೆ ಬಂದಿತ್ತು ಇದು ಮುಂದೆ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ ವರ್ಣಾಂ ಆಶ್ರಮ ಮಂತ್ರತೋ ಮಂತ್ರ ಚ ಧೂಲನಂ ಪ್ರೋಕ್ತ ಜಾಬಾಲೈರಾದರೆಣ ಚ ಬ್ರಹ್ಮಚಾರಿ ಮೊದಲಾದಂಥ ಆಶ್ರಮಿಗಳಿಗೂ ಬ್ರಾಹ್ಮಣ ಮೊದಲಾದ ವರ್ಣದವರಿಗೂ ಕೂಡ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ವಾನಪ್ರಸ್ಥ ಮತ್ತು ಸಂನ್ಯಾಸ ಅಂತೇಳಿ ಬ್ರಹ್ಮಚಾರ ಹೀಗೆ ನಾಲ್ಕು ಆಶ್ರಮಗಳು ಎಲ್ಲರಿಗೂ ಆಮೇಲೆ ಬ್ರಾಹ್ಮಣ ಕ್ಷತ್ರಿಯ ವಿಶೇಷ ಗ್ರಹವಲ್ಲ ಅಂತ ವರ್ಣದವರು ಕೂಡ ಮಂತ್ರಪೂರ್ವಕವಾಗಿ ಆಗಲಿ ಮಂತ್ರವಿಲ್ಲದೇ ಆಗಲಿ ಅವರು ಹೇಳಿದ ಕ್ರಮದಲ್ಲಿ ಆ ಭಸ್ಮತ್ರಿಪುಣವನ್ನು ಧರಿಸಬೇಕು ಅಂತೇಳಿ ಜಾಬಾರರು ಹೇಳಿದ್ದಾರೆ ಅಂದರೆ ಭಕ್ತಿಯನ್ನು ಧರಿಸಬೇಕು ಆಧಾರಪೂರ್ವಕವಾಗಿ ಅಂತೇಳಿ ಭಸ್ಮನೋಧೂರನಂಚವ ಯಥಾರ್ಥಿ ಯುಂಡ್ರಕಂ ಪ್ರಮಾದ ಪಿ ಮೋಕ್ಷಾರ್ಥಿ ನ ತ್ಯಜೇದಿತಿವಿಶ್ರುತಿ ಅಂದರೆ ಭಸ್ಮವನ್ನು ಭಸ್ಮನ ಉದ್ಧೂಲನಂ ಜೈವ ಯಥ ತಿರ್ಯಕ್ ತ್ರಿಪುಂಡ್ರಕಂ ತಿರ್ಯಕ್ರಿಪುಂಡ್ರವಾಗಿ ಅಂದರೆ ಅಡ್ಡವಾಗಿ ಮೂರು ಪಟ್ಟೆಗಳನ್ನು ಪಟ್ಟೆಗೆರೆಗಳನ್ನಾಗಿ ಅದನ್ನು ಧರಿಸಬೇಕು ಪ್ರಮಾದಾದಪಿ ಮೋಕ್ಷಾರ್ಥಿನ ತ್ಯಜೇದಿತಿ ವಿಶ್ರುತಿ ಮುಕ್ತಿಯನ್ನು ಪೇಷಿಸತಕ್ಕಂಥವನು ಮೋಕ್ಷಾರ್ಥಿಯು ಪ್ರಮಾದದಿಂದಲೂ ಸಹ ಭಸ್ಮತ್ರಿಪುಂಠ ಧಾರಣೆಯನ್ನು ಬಿಡಬಾರದು ಅಂಥೇಳಿ ಜಾಬಾಲಶ್ರುತಿಯಲ್ಲಿ ಹೇಳಿದ್ದಾರೆ ವಿಶ್ರುತಿ ಜಾಬಾಲೋಪನಿಶುನಲ್ಲಿ ಜಾಬಾಲಿ ಮುನಿಗಳು ಪ್ರಮಾದಾದಪಿ ಮೋಕ್ಷಾರ್ಥಿ ನ ತ್ಯಜೇತು ಅಂಥೇಳಿ ಅಲ್ಲಿಯಾದರೂ ತಪ್ಪು ತಪ್ಪಾಗಿ ಕೂಡ ಬಿಟ್ಟು ಹೋಗಬಾರದು ತಪ್ಪಿಯು ಕೂಡ ಬಿಡಬಾರದು ಅಂತೇಳಿ ಶಿವಿನ ವಿಷ್ಣುನಾ ತಕ್ರಿಪುಂಡ್ರಕಾ ಚ ಲಕ್ಷ್ಮೀಶ್ಚವಾಚನ್ಯಾಭ್ಚ ನಿತ್ಯಶ ಭಸ್ಮವನ್ನು ತ್ರಿಯಕ್ರಿಪುಂಡ್ರವಾಗಿ ಅಂದರೆ ಅಡ್ಡಡ್ಡವಾಗಿ ಮೂರು ಪಠ್ಯಗಳನ್ನು ಶಿವನು ವಿಷ್ಣುವ ಪಾರ್ವತೀದೇವಿಯು ಉಮಾ ಆಮೇಲೆ ಲಕ್ಷ್ಮೀದೇವೂ ವಚ ಅನ್ಯಾಭಿಶ ನಿತ್ಯ ನಿತ್ಯಶಃ ನಿತ್ಯವೂ ಕೂಡ ಸರಸ್ವತಿ ಎಂಬಂತಾದವು ದೇವತೆಗಳು ದೇವಿ ದೇವಿಯರು ಎಲ್ಲರೂ ಕೂಡ ನಿತ್ಯವೂ ಅದನ್ನು ಧರಿಸ್ತಾರೆ ಅಂತ ಹೇಳ್ತಾರೆ ದೇವಿ ವಾಕ್ ಸರಸ್ವತಿ ವಾಣಿ ಶಾರದೆ ಬ್ರಹ್ಮಪತ್ನಿ ಬ್ರಾಹ್ಮಣೈ ಕ್ಷತ್ರಿಯ ಬ್ರಾಹ್ಮಣೈ ಕ್ಷತ್ರಿಯುವೈಶ್ಯೈ ಶೂದ್ರೈರ ಚಂಕರೈ ಅಪಭ್ರಂಶೈರ್ಧೃತ ಭಸ್ಮ ತ್ರಿಪುಂಡ್ರೋದ್ಧೂಲನಾತ್ಮನ ಬ್ರಾಹ್ಮಣರು ಕ್ಷತ್ರಿಯು ಈಶ್ಯರು ಶೂದ್ರರು ಶಂಕರ ಜಾತಿಯವರು ಶಂಕರ ಅಂದರೆ ಮಿಶ್ರ ಜಾತಿಯವರು ಜಾತಿಭ್ರಷ್ಟರು ಸಹ ಅಪಭ್ರಂಶೈ ಭಸ್ಮವನ್ನು ತ್ರಿಪುಂಡ್ರವಾಗಿ ಧರಿಸಬೇಕು ಉದ್ಧೂಲನ ತ್ರಿಪುಂಡ್ರಂಚ ಶ್ರದ್ಧೆಯ ನಾಚರಂತೆಯೇ ಮೂರು ನಾಮ ಅಂತ ತಾಂನಾಸ್ತಿ ಸಮಚಾರೋ ವರ್ಣಾಶ್ರಮ ಸಮನ್ವಿತ ಭಸ್ಮವನ್ನು ಸುಮ್ಮನೆ ಮೇಲೆ ಧರಿಸುವುದಾಗಲಿ ಅಥವಾ ತ್ರಿಪುಂಡ್ರಧಾರಣವನ್ನಾಗಲಿ ಯಾರೂ ಶ್ರದ್ಧೆಯಿಂದ ಆಚರಿಸುವುದಿಲ್ಲವೋ ಉದ್ಧೂಲನ ತ್ರಿಪುಂಡರಂಚ ಶ್ರದ್ಧೆಯ ನ ಆಚರಂತ ತಾಂನಾಸ್ತಿ ಸಮಾಚಾರೋ ವರ್ಣಾಶ್ರಮ ಅವರಿಗೆ ವರ್ಣ ಆಶ್ರಮ ಕರ್ಮಗಳ ಆಚಾರವ್ಯವಹಾರಗಳಲ್ಲಿ ಆಚಾರ ಇಲ್ಲ ಅವರಿಗೆ ತಸ್ತಿ ಸಮ ಆಚಾರಿಗೆ ಸರಿಯಾದಂಥ ಆಚಾರ್ಯವಹಾರ ಅಧಿಕಾರ ಇಲ್ಲ ವರ್ಣಾಶ್ರಮದಲ್ಲಿ ಆಯಾ ವರ್ಣಗಳದ್ದು ಕೂಡ ಉದ್ಧೋಲನಂ ತ್ರಿಪುಂಡ್ರಂಚ ಶ್ರದ್ಧಯಾನಾಚರಂತೇ ತೇಷ್ನಾಸ್ತಿ ವಿನಿರ್ಮುಕ್ತಿ ಸಂಸಾರ ಜನ್ಮಕೋಟಿ ಬಿಹಿ ಹಾಗೆಯಂಥವರಿಗೆ ಮುಕ್ತಿಯೂ ಇಲ್ಲ ಸಂಸಾರದಿಂದ ಕೋಟಿ ಕೋಟಿ ಜನ್ಮಗಳಲ್ಲಿ ಕೂಡ ಅವರಿಗೆ ಮುಕ್ತಿ ಇಲ್ಲ ಯಾವುದರಿಂದ ಈ ಜನನಮರಣ ಚಕ್ರದಿಂದ ಉದ್ಧೂಲನಂತ್ರಿಪುಂಡ್ರಂಚ ಶ್ರದ್ಧೆಯಾ ನಾಚರಂತಿಯೇ ತೇಷಾಂನಾಸ್ತಿ ಶಿವಜ್ಞಾನಂ ಕಲ್ಪಕೋಟಿ ಶತೈರ ಮತ್ತೆ ಈ ರೀತಿಯಾಗಿ ತ್ರಿಪುಂಡ್ರಭಸ್ಮಧಾರಣೆ ಮೂರು ಅಡ್ಡನಾಮಗಳನ್ನು ಶ್ರದ್ಧೆಯಿಂದ ಯಾರು ಆಚರಿಸುವುದಿಲ್ಲವೋ ಧರಿಸುವುದಿಲ್ಲವೋ ಶಿವಜ್ಞಾನವೂ ಕೂಡ ಶಿವ ಅಂದರೆ ಕಲ್ಯಾಣ ಶಿವ ದೇವರು ಅಂತೇಳಿ ಮಂಗಳ ಶುಭ ರವಾದಂತಹ ಪರಮಾತ್ಮತತ್ವ ಅಂಥೇಳಿ ಕೂಡ ತಿಳಿಬೋದು ಅದರ ಜ್ಞಾನ ಕಲ್ಪಕೋಟಿ ಶತೈರಪೀ ನೇಷ್ ಅಸ್ತಿ ಅಂಥವರಿಗೆ ಕೋಟಿ ಶತಕೋಟಿ ಕಲ್ಪಗಳಿಂದಲೂ ಕೂಡ ಕಲ್ಪಕಾಲದಲ್ಲಿ ಕೂಡ ಅವರಿಗೆ ಭಗವಂತನ ಜ್ಞಾನ ಉಂಟಾಗುವುದಿಲ್ಲ ಅಂಥೇಳಿ ಕೋಟಿ ಜನ್ಮಗಳಾದರೂ ಕೂಡ ಶಿವಜ್ಞಾನವು ಲಭಿಸುವುದಿಲ್ಲ ಉದ್ದೂಲನ ತ್ರಿಪುಂಡ್ರಂಚೆಯಾಚರಂತಿಯೇ ತೇ ಮಹಾಪಾತಕೈಕ್ತ ಶಾಸ್ತ್ರೀಯನಿರ್ಣಯ ಭಸ್ಮೋದ್ಧೂಲನ ಮತ್ತು ತ್ರಿಪುಂಡಗಳನ್ನು ಶ್ರದ್ಧೆಯಿಂದ ಧರಿಸದೇ ಇರತಕ್ಕಂಥವರು ಮಹಾಪಾಪಗಳನ್ನು ಮಾಡಿದವರು ಅಂದರೆ ಶಾಸ್ತ್ರದ ಸಿದ್ಧಾಂತವಾಗಿದೆ ಶಾಸ್ತ್ರದ ನಿರ್ಣಯವಾಗಿದೆ ಉದ್ಧೂಲನ ತ್ರಿಪುಂಡ್ರಂಚೆಯ ನಚರಂತಿಯೇ ತೇಷಾ ಆಚರಿತು ವಿಪರೀತ ಫಲಾಯ ವೈ ಹಾಗೇ ಇದನ್ನು ಶ್ರದ್ಧೆಯಿಂದ ಯಾರು ಮಾಡುವುದಿಲ್ಲವೋ ಭಸ್ಮೋದ್ದೂರ ತ್ರಿಪುಂಡಗಳನ್ನು ಅವರ ಆಚಾರವೆಲ್ಲವೂ ವಿರುದ್ಧವಾದ ಅಂದರೆ ಅನಿಷ್ಟವಾದ ಫಲವನ್ನೇ ಕೊಡುತ್ತದೆ ವಿಪರೀತ ಫಲವನ್ನು ಉಂಟು ಮಾಡುತ್ತದೆ ಮಹಾಪಾತಕಯುಕ್ತಾನಾಂ ಜಂತೂ ಶರ್ವವಿಷಾಂ ತ್ರಿಪುಂಡ್ರೋದ್ಧೂರನ ದ್ವೇಷೋ ಜಾಯತೆಯೇ ಸುದೃಢ ಮುನಿ ಅಲೈ ಮುನಿಗಳೇ ಬ್ರಹ್ಮತ್ಯೆ ಮುಂತಾದಂಥ ಮಹಾಪಾಪಗಳನ್ನು ಮಾಡಿದವರಿಗೆ ಮಹಾಪಾತಯುಕ್ತ ಜಂತೂನಾಂ ಶರ್ವವಿದ್ವೇಷ ತ್ರಿಪುಂಡೋದ್ಧೂಲನ ದ್ವೇಷೋ ಜಾಯತೆ ಸುಧೃಢಂ ಮುನಿ ಮಹಾಪಾತಕದಿಂದ ಕೂಡಿದಂಥವರಿಗೆ ಅಂತಹ ಜಂತುವಳಿಗೆ ಸಂಸ್ಕಾರವಿಲ್ಲದಂಥವರಿಗೆ ಆಮೇಲೆ ಶರ್ವಿದ್ವಿಷಾಂ ಶಿವನನ್ನು ದ್ವೇಷ ಮಾಡತಕ್ಕಂಥವರಿಗೆ ಈ ಭಸ್ಮದ ದ್ವೇಷವು ಉಂಟಾಗ್ತದೆ ಗಟ್ಟಿಯಾಗಿ ದೃಢವಾದ ದ್ವೇಷ ಉಂಟಾಗ್ತದೆ ಎಲೈ ಮುನಿಗಳೇ ಅಂಥೇಳಿ ಹೇಳ್ತಾರೆ ಶೌನಕ ಶೌನಕಾದಿ ಮುನಿಗಳಿಗೆ ಸೂತು ಪುರಾಣಿಗಳು ಬ್ರಹ್ಮಹತ್ಯೆ ಮಹಾಪಾಪ ಬ್ರಹ್ಮಹತ್ಯೆ ಸುರಾಪಾನ ಸುವರ್ಣಸ್ಥೇಯ ಗುರುಪತ್ನಿಗಮನ ಮತ್ತು ಅಥವಾ ಗುರುತಲ್ಪ ಗಮನ ಮತ್ತು ಈ ನಾಲ್ಕು ಪಾಪಗಳಲ್ಲಿ ಯಾವುದನ್ನಾದರೂ ಮಾಡಿದವರೊಂದಿಗಿನ ಸಂಸರ್ಗ ಸಂಪರ್ಕ ಇವು ಐದು ಪಂಚಮಹಾಪಾತಕಗಳು ಅಂತೇಳಿ ಇದನ್ನ ಮಾಡಿದಂಥವರಿಗೆ ಮತ್ತೆ ಶಿವನಲ್ಲಿ ಯಾರು ದ್ವೇಷ ಉಳ್ಳವರು ಅಂಥವರಿಗೆ ಭಸ್ಮ ಧಾರಣೆಯ ಬಗ್ಗೆ ದ್ವೇಷ ಉಂಟಾಗ್ತದೆ ಯಾಕಂದರೆ ದೇವರು ವಿಷ್ಣು ಇರ್ಬೋದು ಶಿವ ಇರ್ಬೋದು ಮುಖ್ಯವಾಗಿ ಈಗ ನಮ್ಮ ಪ್ರಾದೇಶ ಪ್ರದೇಶದಲ್ಲಿ ಕಾಣಿರ್ತಕ್ಕಂಥದ್ದು ದ್ವೇಷ ಅಂದರೆ ವೈಷ್ಣವರು ಬರೋ ವೈಷ್ಣವರು ಎನಿಸತಕ್ಕಂಥವರು ಕೆಲವರು ಶಿವನನ್ನು ದ್ವೇಷಿಸ್ತಾರೆ ಶಿವಪೂಜೆಯೇ ಮಾಡೋದಿಲ್ಲ ಅಥವಾ ಶಿವನನ್ನು ಅನಾದರಣೆ ಮಾಡ್ತಾರೆ ಅದೇ ರೀತಿಯಲ್ಲಿ ಕೆಲವರು ಕಟ್ಟ ಶೈವರು ಅಂತಲೇ ಎನಿಸ್ಕೊಂಡವರು ವಿಷ್ಣುವನ್ನು ಅನಾದರಣೆ ಮಾಡ್ತಾರೆ ವಿಷ್ಣುವನ್ನು ಪೂಜಿಸುವುದು ಇಲ್ಲಬೆಡಿ ಪೂಜಿಸುವವರನ್ನು ಕೂಡ ಅವಹೇಳನ ಮಾಡತಕ್ಕಂಥದ್ದು ಈ ರೀತಿ ಹರಿಹರ ಭೇದವನ್ನು ಯಾರು ಎಣಿಸ್ತಾರೋ ಅವರಿಗೆ ಯಾವ ಫಲವೂ ಇಲ್ಲ ಅದು ಮಹಾಪಾಪ ಅಂತೇಳಿ ಸಾಕ್ಷಾತ್ ಹರಿ ಹರೇ ಹೇಳಿದ್ದಾರೆ ವಿಷ್ಣು ಶಿವರು ಹಾಗಾಗಿ ಅವೆರಡೂ ಕೂಡ ನಾವು ಈಗಾಗಲೇ ಹೇಳ್ತಾ ಇರುವ ಹಾಗೆ ಹರಿ ಹರತಿ ಪಾಪಾನಿ ಹರಿಯು ಪಾಪಗಳನ್ನು ಪರಿಹಾರ ಮಾಡ್ತಾನೆ ಹರ ಏನು ಮಾಡ್ತಾನೆ ಅವನು ಅದನ್ನೇ ಮಾಡ್ತಾನೆ ಹರತಿ ಪಾಪಾನಿ ಹರಿಹಿ ಹರತಿ ಪಾಪಾನಿ ಹರಿ ಹರಲ್ಲಿ ಭೇದ ಇಲ್ಲ ಹ್ಞೂ ಪಾಪ ಪರಿಹಾರವನ್ನು ಮಾಡ್ತಕ್ಕಂಥವನ್ನೇ ಶುಭಕರ್ನು ಮಂಗಳಕರ್ನು ಶಿವ ಕಲ್ಯಾಣ ಮಂಗಳಕಾರಿ ಸ್ವರೂಪ ವಿಷ್ಣು ಸರ್ವವ್ಯಾಪಿಯಾಗಿರ್ತಕ್ಕಂಥವನು ವಿಶ್ವವ್ಯಾಪಿಯಾದ ತತ್ವ ಅಂದರೆ ಅವೆರಡೂ ತತ್ವಗಳು ಕೂಡ ಪರತತ್ವದ ಬೇರೆ ಬೇರೆ ಹೆಸರಷ್ಟೇ ಬೇರೆ ಬೇರೆ ಗುಣಗಳಿಗೆ ಆ ಪರತತ್ವ ಪರಮಾತ್ಮನ ವಿಶ್ವವ್ಯಾಪಿಯಾದ ಗುಣಕ್ಕಾಗಿ ಪರಮಾತ್ಮನ ವಿಷ್ಣು ಎಂದು ಕರೆದರೆ ವಿಶ್ವಕ್ಕೆ ಕಲ್ಯಾಣವನ್ನುಂಟು ಮಾಡುವಂಥ ಅವನ ಗುಣಕ್ಕಾಗಿ ಅವನನ್ನು ಶಿವ ಅಂತೇಳಿ ಕರೀತಾರೆ ಹೊರತು ಅದು ಪ್ರತ್ಯೇಕ ಅಲ್ಲ ಅಂಥೇಳಿ ಹಾಗಾಗಿ ಯಾರನ್ನೂ ಕೂಡ ದ್ವೇಷ ಮಾಡಬಾರ್ದು ಮುಂದೆ ಏಕೋ ದೇವ ಕೇಶವೋವಾ ಶಿವೋವಾ ಅಂತೇಳಿ ಹೇಳಿದ್ದಾರೆ ಹಾಗೆ ಹ್ಞೂ ದೇವರೊಬ್ಬನೇ ಕೇಶವನಿರ್ಬೋದು ಶಿವನಿರ್ಬೋದು ಹ್ಞೂ ಅಂತೇಳಿ ಶಿವ ಅಗ್ನಿಕಾರ್ಯ ಕೃತ್ವ ಕುರ್ಯಾತ್ त्रि जाजु मुच्यते त्रिजाषात्मच्यपापस्त स्पृषेन भस्मान शिवन उद्देशि से अग्निकार्य भस्म धारण मादाप विर्मुक्ता शिव भस्म कुंड्रम यस्त्रसध्यकप विर्मुक् शिवेन सह मोद के ಶುದ್ಧವಾದ ಬಿಳಿಯ ಭಸ್ಮವನ್ನು ಉಪಯೋಗಿಸಿ ನಿತ್ಯವೂ ಮೂರು ಸಂಧ್ಯಾಕಾಲಗಳಲ್ಲಿ ಯಹ ತ್ರಿಸಂಧ್ಯಾಕಂ ಕುರ್ಯಾತ ತ್ರಿಪುಂಡ್ರಂ ಮೂರು ಗರಿಗಳಾಗಿ ಯಾವನ್ನು ಧರಿಸ್ತಾನೋ ಸರ್ವ ಪಾಪವಿನ ಮುಕ್ತಃ ಶಿವೇನ ಸಹ ಮೋದತವನ್ನು ಎಲ್ಲ ಪಾಪಗಳನ್ನು ಕಳ್ಕೊಂಡು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಶಿವನೊಂದಿಗೆ ವಿಹರಿಸುತ್ತಾನೆ ಆನಂದವನ್ನು ಹೊಂದುತ್ತಾನೆ ಮರಣಾನಂತರ ಸಿದೇನ ಭಸ್ಮನ ಕುರ್ಯಾ ಲಲಾಟೇತು ತ್ರಿಪುಂಡ್ರಕಂ ಯೋಸಾವನಾಧಿಭೂತ ಅಂದ್ರೆ ಶಿತೆರ್ಯಾತ್ ಲಟೇದು ತ್ರಿಪುಂಡ್ರಕೆಲ್ಲಿ ಬಿಳಿಯಾದ ಶುದ್ಧವಾದ ಬಿಳಿಯ ಭೂಮ ಯಾರು ತ್ರಿಪುಂಡರು ಧರಿಸ್ತಾರೋ ಮೂರು ಪಟ್ಟಿಗಳಾಗಿ ಯಹ ಅಸೌ ಅನಾಧಿಭೂತಾನ್ ಹಿ ಲೋಕಾನ್ ಆಪ್ತ ಅವನು ಮೃತ ಭವೇತ್ ಮರಣಾನಂತರ ಸತ್ರೇ ಸ್ವರ್ಗ ಉಂಟಾದಂತಹ ಲೋಕಗಳನ್ನು ಪಡೀತಾನೆ ಅನಾಧಿಭೂತಾನ್ ಅಂದರೆ ಆದಿ ಇಲ್ಲದಂತಹ ಭೂತಗಳು ಅಂದರೆ ದೇವತೆಗಳು ಅನಾಧಿ ತತ್ವಗಳು ಇರತಕ್ಕಂಥ ಲೋಕಗಳನ್ನು ಪಡೀತಾನೆ ಪುಣ್ಯಲೋಕಗಳನ್ನು ಅಂಥೇಳಿ ಅನಾಧಿಭೂತಾನ್ ಹಿ ಲೋಕ ಅಂದರೆ ಆದಿ ಇಲ್ಲದಂತಹ ಅಂದರೆ ಸ ಸ್ವರ್ಗಾದಿಗಳಿಗೆ ಆದಿ ಅಂತೇಳಿ ಇಲ್ಲ ನಿತ್ಯವೂ ಇರತಕ್ಕಂಥ ಲೋಕ ಅಂತೇಳಿ ಹೇಳುವಂಥ ದೃಷ್ಟಿಯಲ್ಲಿ ಆಗ್ತದೆ ಅಕೃತ್ ಭಸ್ಮ ಸ್ನಾನ ಜಪೇ ತ್ವೈ ಷಡಕ್ಷರಂ ತ್ರಿಪುಣ್ರಂಚರ ಚಿತ್ವಾಧಿನ್ನ ಭಸ್ಮ ಜಪೇತ್ ಅಕೃತ್ ಭಸ್ಮ ಸ್ನಾನ ಭಸ್ಮವನ್ನು ಧರಿಸದೆ ನ ಜಪೇದ್ವೈ ಷಡಕ್ಷರಂ ಶಿವಷಡಕ್ಷರ ಮಂತ್ರವನ್ನು ಜಪಿಸಬಾರದು ಷಡಾಕ್ಷರ ಅಂದರೆ ಯಾವುದು ಪಂಚಾಕ್ಷರ ಅಂದರೆ ಯಾವುದು ಓಂಕಾರ ಸೇರಿ ಷಡಕ್ಷರ ಆಗ್ತದೆ ಓಂ ನಮ ಶಿವಾಯ ಅಲ್ಲಿ ಆರು ಅಕ್ಷರಗಳಾಗ್ತದೆ ಹಾಗಾಗಿ ಅದಕ್ಕೆ ಷಡಕ್ಷರಿ ಮಂತ್ರ ಅಂತೇಳಿ ಹೇಳುವಂಥದ್ದು ಅದನ್ನು ಜಪಿಸಬೇಕಿದ್ರೆ ಸ್ನಾನ ಮಾಡಬೇಕು ಅಂತೇಳಿ ಹೇಳ್ತಾರೆ ಸ್ನಾನ ಮಾಡದೆ ಆಮೇಲೆ ಭಸ್ಮವನ್ನು ಧರಿಸದೆ ಆ ಕೃತ್ವ ಸ್ನಾನಂ ನ ಜಪೇ ಷಡಕ್ಷರಂ ಇದನ್ನು ಜಪಿಸಬಾರದು ತ್ರಿಪುಂಡ್ರಂಚ ರಚಿತ್ವಾತು ವಿಧಿನ್ನ ಭಸ್ಮಾ ಜಪೇತ್ ಸ್ನಾನ ಮಾಡಿ ಭಸ್ಮ ತ್ರಿಪುಂಡವನ್ನು ವಿಧಿ ಹೊತ್ತಾಗಿ ಧರಿಸಿ ಇದನ್ನು ವಿಧಿವತ್ತಾಗಿ ಭಸ್ ಜಪಿಸಬೇಕು ಶಡಕ್ಷರ ಮಂತ್ರವನ್ನು ಅದಯೋ ಅಂದರೆ ದಯೆ ಇಲ್ಲದ ಅದಯೋ ವೋ ವಧಮ ಅಥವಾ ಅಧಮಂ ಮಹಾಪಾಪಿಯು ದಯೆಲ್ಲದ ಕ್ರೂರನು ಅಥವಾ ಅಧಮ ನೀಚನು ವಾಪಿ ಅಥವಾ ಅದಯೋ ವಮೋ ವಾಪಿ ಧರ್ವನ್ವಿತೋಪಿ ವ ಉಷಃ ಪಾಪನ್ವಿತೋ ವಾಪಿ ಮೂರ್ಖೋ ವತಿ ವೋ ಕ್ರೂರನಾದರು ಅದಯ ಅಧಮ ಅಂದರೆ ನೀಚನಾದರು ವಾಪಿ ಅಥವಾ ಅಥವಾ ಸರ್ವಾಪಿ ವಾ ಮಹಾ ಮಹಾಪಾಪ ಯಾದರೂ ಉಷ್ ಪಾಪಿ ಉಷಪಾಪಿ ಹ್ಞೂ ಅಂದರೆ ಬೆಳಗ್ಗಿಂದಲೇ ಬೆಳಗ್ಗೆ ಎದ್ದ ತಕ್ಷಣವೇ ಪಾಪವನ್ನು ಮಾಡಲಿಕ್ಕೆ ಶುರು ಮಾಡ್ತಕ್ಕಂಥವು ಬೆಳಗಿನ ಸಂಜೆವರೆಗೂ ಪಾಪ ಮಾಡುವ ಮಾಡುವ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರು ಮಾಡ್ತಾರೆ ಅದು ಉಷ್ ಪಾಪ ಉಷ ಕಾಲದಲ್ಲಿಯೇ ಎದ್ದು ಮಾಡತಕ್ಕಂತಹ ಪಾಪ ಅಥವಾ ಬೇರೆ ವಿವಿಧ ಮಾತ್ರ ಅಲ್ಲ ಬೇರೆ ಬೇರೆ ಪಾಪಗಳನ್ನು ಕೂಡ ಆ ಕಾಲದಲ್ಲಿ ಮಾಡಿದರೆ ಅದು ಉಷ ಕಾಲದಲ್ಲಿ ಶ್ರೇಷ್ಠವಾದಂತಹ ಭಗವಂತನ ಸ್ಮರಣೆ ಮಾಡತಕ್ಕಂತಹ ಒಂದು ಕಾಲ ಅದು ಹಾಗೆ ಉಷಃ ಪಾಪಾನ್ವಿತೋ ವಾಪಿ ಅಂತಹ ಪಾಪಿಗಳು ಕೂಡ ಮೂರ್ಖೋವ ಪತಿತೋವಿ ಮೂರ್ಖನಾಗಲಿ ಪತಿತನಾಗಲಿ ಪತಿತ ಅಂದರೆ ಯಾವುದೇ ಪಾಪಾದಿಗಳಿಂದ ಪತಿತನಾಗಿರ್ತಕ್ಕಂಥವನು ಅಂದರೆ ಪತನ ಹೊಂದಿದವನು ಅದ ಪತನಕ್ಕೆ ಹೋದವನು ಯಸ್ ದೇಶ ವಸೇನ್ ನಿತ್ಯ ಭೂತಿ ಶಾಸನ ಸಂಯುತ ಭೂತಿ ಶಾಸನ ಸಂಯುತ ಸರ್ವತೀಶ್ ಕ್ರತುಭಿ ಸಾನ್ನಿಧ್ಯ ಕ್ರಿಯೆ ಸದಾ ಅಂಥವನು ಯಾವ ದೇಶದಲ್ಲಿ ಎಲ್ಲಿ ವಾಸಿಸ್ತಾನೋ ಆ ದೇಶವು ಆ ಪ್ರದೇಶವು ಎಸ್ಮಿನ್ ದೇಶೇ ವಸೇತು ನಿತ್ಯಂ ನಿತ್ಯವೂ ಅವನು ಅಂಥವನು ಮೂರ್ಖನು ಕ್ರೂರನು ಮಹಾವಾಪ್ಯವು ಪತಿತನು ನೀಚನು ಉಷಪ್ಪಾಪ್ಯವು ವಿಭೂತಿಯನ್ನು ಧರಿಸದವನು ಎಲ್ಲೆಲ್ಲಿ ವಾಸಿಸ್ತಾನೋ ವಸೇ ನಿತ್ಯಾಸುತೀರ್ಥೈಶ್ಚಕ್ರೂ ಸಾನ್ನಿಧ್ಯ ಕ್ರಿಯೆ ಸದೋ ಅಂಥವನು ವಿಭೂತಿಯನ್ನು ಧರಿಸಿದರೆ ಎಂಥವನ್ನೂ ಕೂಡ ಎಂತೆಂಥವನು ಕೂಡ ವಿಭೂತಿಯನ್ನು ಧರಿಸಿ ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಾನೋ ಆ ದೇಶವು ಸಕಲ ತೀರ್ಥಗಳ ಯಾಗಗಳ ಸಾನ್ನಿಧ್ಯವುಳ್ಳದಾಗಿ ಪವಿತ್ರತಮವಾಗಿರ್ತದೆ ಅಂದರೆ ವಿಭೂತಿಯ ಮಹಿಮೆ ಅಷ್ಟಿದೆ ಅಂತೇಳಿ ಅಂತ ಬಾಕುಗಳನ್ನು ಮಾಡಿದರೂ ಕೂಡ ವಿಭೂತಿ ಅದನ್ನು ಪರಿಹಾರ ಮಾಡ್ತದೆ ಭಸ್ಮ ವಿಭೂತಿ ತ್ರಿಪುಂಡ್ರ ಸಹಿತ ಭೂತಿ ಶಾಸನ ಸಂಯುತ ಅಂತ ವಿಭೂತಿಯನ್ನು ಯಾವ ರೀತಿ ಅದರ ಶಾಸ್ತ್ರದ ಪ್ರಕಾರ ಮಾಡಿದ್ದಾರೆ ನಿಯಮಗಳು ಆ ರೀತಿಯಲ್ಲಿ ಧರಿಸಿ ಇರ್ತಾನೋ ಅಂಥವ್ರು ಮೂರ್ಖರಾಗಲಿ ಬಾಪಿಗಳಾಗ್ಲಿ ನಿಯಮ ಪ್ರಕಾರವಾಗಿ ಭಸ್ಮಧಾರಣೆಯನ್ನು ಮಾಡಿದ್ದಿದ್ದರೆ ಅವರು ಇರತಕ್ಕಂಥ ಪ್ರದೇಶದಲ್ಲಿ ಸರ್ವತೀರ್ಥಗಳು ಕ್ರತುಗಳು ಸಾನ್ನಿಧ್ಯವನ್ನು ವಹಿಸ್ತವೆ ಯಾವಾಗಲೂ ಅಂದರೆ ವಿಭೂತಿ ಅಥವಾ ಭಸ್ಮಕ್ಕೆ ಅಷ್ಟಶಕ್ತಿ ಇದೆ ತ್ರಿಪುಂಡ ಸಹಿತೋ ಜೀವ ಪೂಜ್ಯ ಸರ್ವೈಸುರಾಸುರೈ ಪಾಪ ಅನ್ವಿಪಿ ಶುದ್ಧಾತ್ಮ ಕಂ ಪುನಃ ಶ್ರದ್ಧೆಯ ಯುತೋ ತ್ರಿಪುಂಡ್ರವನ್ನು ಧರಿಸತಕ್ಕಂಥ ಜೀವನ ಕೂಡ ಅವನನ್ನು ಎಲ್ಲ ದೇವತೆಗಳು ಅಸುರರು ಆಧರಿಸ್ತಾರೆ ಪೂಜಿಸ್ತಾರೆ ಗೌರವಿಸ್ತಾರೆ ಸುರಾಸುರರು ಹಾಗಿರುವಾಗ ಇನ್ನು ಪಾಪವೇ ಇಲ್ಲದಂಥ ಶುದ್ಧಾತ್ಮನು ಶ್ರದ್ಧೆಯುಳ್ಳವನು ಆದಂಥವನು ತ್ರಿಪುಂಡ್ರವನ್ನು ಆದವನು ಧರಿಸಿದರೆ ಅವನು ಪವಿತ್ರನ ಪೂಜ್ಯನೂ ಆಗ್ತಾನ ಅಂತೇಳಿ ಹೇಳುವುದಕ್ಕೆ ಹೇಳುವ ಏನಿದೆ ಇಂತಹ ಪಾಪಗಳೂ ಕೂಡ त्रिपुण्रन धैसे पिशुद्धर देवानुदेवते गौरवलपड़ी वा पुण्यात्मकों ये देशे शिवज्ञानी भूतिशासन संयुक्त गतौ यदृच्छयादी तस्में तीर्थास्तमागता विभूत धर शिवज्ञानी अकस्मा यद देश हाद आदेश सदा तीर्थ साध्य उड़दात ಬಹುನಾತೃಕಿ ಮುಕ್ತೇನ ಧಾರ್ಯಂ ಭಸ್ಮ ಸದಾ ಬುಧೈ ಲಿಂಗಾರ್ಚನ ಸದಾ ಕಾರ್ಯಂ ಜಪ್ಯೋ ಮಂತ್ರಷಡಕ್ಷರ ಹೆಚ್ಚಿ ಯಾಕೆ ಹೇಳುವುದು ಹೆಚ್ಚು ಹೇಳಿ ಪ್ರಯೋಜನ ಏನು ತಿಳುವಳಿಕೆಯುಳ್ಳಂತಹವರು ಜ್ಞಾನಿಗಳು ಸದಾ ಭಸ್ಮವನ್ನು ಧರಿಸಬೇಕು ಲಿಂಗವನ್ನು ಸದಾ ಅರ್ಚಿಸಬೇಕು ಶಿವಷಡಕ್ಷರ ಮಂತ್ರವನ್ನು ಓಂ ನಮ ಶಿವಾಯ ಎಂಬುದನ್ನು ಸದಾ ಜಪಿಸಬೇಕು ಅಥವಾ ಈಗಾಗಲೇ ಹೇಳಿದ ಹಾಗೆ ವರ್ಣಾಶ್ರಮಗಳಿಗೆ ದ್ವಿಜರಿಗೆ ಓಂ ನಮ ಶಿವಾಯ ಬಾಕಿದ್ದವರಿಗೆ ಓಂ ಶಿವಾಯ ನಮಃ ಆ ರೀತಿಯಾಗಿ ಜಪಿಸಿದರೆ ಅದರದರ ಫಲ ಸರಿಯಾಗಿ ಸಿಗ್ತದೆ ಇಲ್ಲಿ ಅಂದರೆ ಫಲವು ವ್ಯುತ್ಕ್ರಮ ಆಗ್ತದೆ ನಿಷ್ಫಲವಾಗ್ತದೆ ಅಥವಾ ಪ್ರತಿಕೂಲ ಫಲ ಉಂಟಾಗ್ತದೆ ಅನುಕೂಲ ಫಲ ಅಲ್ಲ ಹೀಗೆ ಓಂ ಶಿವಾಯ ನಮಃ ಅಂಥೇಳಿ ಉಳಿದವರಿಗೆ ದ್ವಿಜರಿಗೆ ಉಪನೀತರಾದಂಥವರಿಗೆ ಓಂ ನಮಃ ಶಿವಾಯ ಅಂಥೇಳಿ ನಮಃ ಏನಂತಕ್ಕಂಥ ಮೊದಲು ಫಲ ಒಂದೇ ಆದರೆ ಹೇಳಿದಕ್ಕ ಕ್ರಮ ದಾರಿ ಬೇರೆ ಬೇರೆ ಇದೆ ಎಲ್ಲಿ ಎಲ್ಲರಿಗೂ ಒಂದೇ ದಾರಿಯಲ್ಲ ಅಲ್ಲಿ ಮುಟ್ಟುವಂಥ ಗುರಿ ಒಂದೇ ಹೀಗೆ ಬ್ರಹ್ಮಣ ವಿಷ್ಣುನಾಪಿ ರುದ್ರೇಣ ಮುನಿಭಿಸ್ಸುರೈ ಭಸ್ಮಧಾರಣ ಮಾಹಾತ್ಮ್ಯಂ ನ ಶಕ್ಯಂ ಪರಿಭಾಷಿತು ಬ್ರಹ್ಮ ವಿಷ್ಣು ರುದ್ರ ಈ ತ್ರಿಮೂರ್ತಿಗಳು ಮುನಿಗಳು ದೇವತೆಗಳು ಮಿಕ್ಕ ದೇವತೆಗಳು ಕೂಡ ಭಸ್ಮಧಾರಣೆಯ ಮಹಿಮೆಯನ್ನು ಪೂರ್ಣವಾಗಿ ವರ್ಣಿಸಲಾರರು ಅವರಿಗೂ ಕೂಡ ಸಾಧ್ಯ ಇಲ್ಲ ನ ಶಕ್ಯ ಪರಿಭಾಷಿತ ವರ್ಣಾಶ್ರಮಾಚಾರೋ ಲುಪ್ತವರ್ಣಕ್ರಿಯೋ ಪಾಪಾತ್ ಸಕೃತ್ರಿಪುಂತ್ರ ಧಾರಣಾತ್ಸೋ ಮುಚ್ಚ್ಯತೆ ತನ್ನ ವರ್ಣಕ್ಕನುಸಾರವಾಗಿ ಆಚರಿಸಿದವನು ಇರ್ಣಾಶ್ರಮಾಚಾರುಪ್ತವರ್ಣಕ್ರಿಯ ಅ ಕರ್ಮವನ್ನು ಮಾಡದವನು ಆ ವರ್ಣಕ್ಕೆ ಹೇಳಿದಂತಹ ಆಚಾರವನ್ನಾಗಲಿ ವರ್ಣಕ್ಕೆ ಹೇಳಿದಂತಹ ಕರ್ಮವನ್ನಾಗಲಿ ಮಾಡದವನು ಪಾಪಾತ್ ಸಕೃತ್ರಿಪುಂಡ್ರಧಾರಣಾತ್ ಸೋಪಿ ಮುಚ್ಚ್ಯತಿ ಅಂತವನು ಒಂದು ಬಾರಿ ಭಸ್ಮ ಧರಿಸಿದ್ದೇ ಆದರೂ ಕೂಡ ಅವನು ಪಾಪ ಮುಕ್ತನಾಗ್ತಾನೆ ಪಾಪಾತ್ ಮುಚ್ಯತಿ ಸಕೃತ್ರಿಪುಂಡ್ರಿ ಧಾರಣಾತ್ ಸಹ ಅಂತವನು ಕೂಡ ಸಕೃತ್ ಅಂದರೆ ಒಂದೊಮ್ಮೆ ಒಮ್ಮೆಗೆ ಯೇ ಭಸ್ಮಧಾರಣ್ಯಕ್ತ ಕರ್ಮ ಕೂರ ಮಾನವಾ ದೇಶ ವಿ ನಿರ್ಮೋಕ್ಷ ಸಂಸಾರಾ ಜನ್ಮಕೋಟಿ ಯಾರು ಭಸ್ಮ ಧರಿಸದೆ ದೇವತಾಕರ್ಮವನ್ನಾಗಲಿ ಅಂಥವರು ಅಂಥ ಮಾನವರಿಗೆ ಕೋಟಿ ಜನ್ಮಗಳಾದರೂ ಕೂಡ ಈ ಸಂಸಾರದಿಂದ ಮುಕ್ತಿ ಇಲ್ಲ ತೇನಾಧೀತ ಗುರೋಸರ್ವ ತವನುಷ್ಠಿ ಯೇನ ವಿಪ್ರೇಣ ಶಿರಸಿ ತ್ರಿಪುಂಡ್ರಂ ಭಸ್ಮೃತ ಯಾವ ಬ್ರಾಹ್ಮಣನು ವಿಪ್ರನು ವೇದಾಧ್ಯಯನತೋ ವಿಪ್ರಹ ಯಾವ ಬ್ರಾಹ್ಮಣನ ಹಣೆಯಲ್ಲಿ ಭಸ್ಮತ್ರಿಪುಟ್ರವನ್ನು ಧರಿಸುವನು ಅವನು ಗುರುಮುಖದಿಂದ ಸರ್ವವನ್ನು ಅಧ್ಯಯನ ಮಾಡಿದಂತೆ ಆಗುವುದು ಎಲ್ಲಾ ಕರ್ಮಗಳು ಅನುಷ್ಠಿಸಲ್ಪಟ್ಟಂತೆ ಆಗ್ತದೆ ಅಂತೇಳಿ ಅನುಷ್ಠಾನ ಮಾಡಿದ ಹಾಗೆ ಆಗ್ತದೆ ಭಸ್ಮಧರಿಸಿದರೆ ಯೇ ಭಸ್ಮಧಾರಣಂದೃಷ್ಟ್ವ ನರಕುರುವಂತೆ ತಾಡನ ತೇಷಾಂ ಚಂಡಾಲತೋ ಜನ್ಮ ಬ್ರಹ್ಮನ್ ಊಹ್ಯಂ ವಿಪಶ್ಚಿತೋ ಎಲೆ ವಿಪ್ರರೇ ಎಲೆ ಜ್ಞಾನಿಗಳೇ ಯಾರು ಭಸ್ಮವನ್ನು ಧರಿಸಿದವರನ್ನು ನೋಡಿ ಕೈ ತಟ್ಟಿ ಹಾಸ್ಯ ಮಾಡ್ತಾರೋ ಏ ಭಸ್ಮಧಾರಣನ ದೃಷ್ಟ ನರಾಹ ಕು ತಾಡನಂ ಕರತಾಡನಂ ಕೈತಟ್ಟಿ ಹಾಸ್ಯ ಮಾಡ್ತಾರೋ ಅಂಥವ್ರು ಇನ್ನು ತಾಡಣ ಅಂದರೆ ಇನ್ನು ಅವರಿಗೆ ಹೊಡೆದು ಬಡ್ದು ಅದು ಬೇರೆ ಅದು ಇದಕ್ಕಿಂತ ಕಠಿಣವಾದ ಪಾಪ ಉಂಟಾಗ್ತದೆ ಈಗ ಕೇವಲ ಅವರನ್ನು ಹಾಸ್ಯ ಮಾಡಿದರೆ ಕೈ ತಮಾಷೆ ಮಾಡಿದರೂ ಕೂಡ ಅವರು ಚಾಂಡಾಲರಿಂದ ತಾಂ ಚಾಂಡಾಳತೋ ಜನ್ಮ ಬ್ರಹ್ಮನ್ ಊಹ್ಯ ವಿಭಸ್ ಚಾಂಡಾಲರಿಂದ ಜನಿಸಿರುವರು ಅಂತೇಳಿ ಪಂಡಿತನಾದವನು ಊಹಿಸಬೇಕು ಜಾತಿಭ್ರಷ್ಟರಿಂದ ಅಥವಾ ನೀಚಾತಿ ನೀಚ ಜನ್ಮವನ್ನು ಹೊಂದಿದವನು ಅಂತೇಳಿ ಭಾವಿಸಬೇಕು ಜ್ಞಾನಿಯಾದವನು ಮಾನಸ್ಥೋಕ ಮಂತ್ರೇಣ ಮಂತ್ರಿತ ಭಸ್ಮಧಾರಯೇತ್ ಬ್ರಾಹ್ಮಣ ಕ್ಷತ್ರಿಯಶ್ಚವ ಪ್ರೋಕ್ತ ಪ್ರೋಕ್ತೇಶ್ವಂಗೀಷು ಭಕ್ತಿಮಾನ್ ಮಾನಸ್ತೋಕೆ ಎಂಬ ಮಂತ್ರದಿಂದ ಭಸ್ಮವನ್ನು ಅಭಿಮಂತ್ರಿಸಿ ಹಿಂದೆ ಹೇಳಿದ ಅಂಗಗಳಲ್ಲಿ ಬ್ರಾಹ್ಮಣನು ಕ್ಷತ್ರಿಯು ಸಹ ಕ್ರಮವಾಗಿ ಭಕ್ತಿಯಿಂದ ಹಚ್ಚಬೇಕು ಈಗಾಗಲೇ ನಾವು ಹೇಳಿದ್ದೇವೆ ಓಂ ಮಾನಸ್ತೋಕೇತನ ಯ ಮಾನ ಆಯುಷಿ ವೀರಾನ್ಮಾನೋ ರುದ್ರಭಾಮಿ ತೋ ವಧೀರ್ ಹವಿಷ್ಮಂತೋ ನಮಸಾವಿಧೇಮತೇ ಅಂತೇಳಿ ಹೇಳುವಾಗ ಭಸ್ಮವನ್ನು ನೀರಿನಿಂದ ಒದ್ದೆ ಮಾಡಿ ಕಲಿಸಬೇಕು ಎರಡೂ ಅಂಗೈಗಳಲ್ಲಿ ಇಟ್ಟು ಒಂದು ಬೆಡ ಅಂಗೈಗೆ ಹಾಕಿ ಬಲಂಗೈಯಿಂದ ಅದನ್ನು ಉದ್ ಕಲಸುವಂಥ ತಿಕ್ಕುವಂಥದ್ದು ಇಷ್ಟು ಮಂತ್ರ ಹೇಳಿ ಅದಾದ ಮೇಲೆ ಮೇಧಾವಿ ಭೂಯಾಸಂ ಅಂತೇಳಿ ಕ್ರಮವಾಗಿ ಮುಂದೆ ಬರ್ತದೆ ಅದು ಅಂದರೆ ಬ್ರಾಹ್ಮಣ ನಕ್ಷತ್ರೀಯರು ಮೇಧಾವಿ ಭೂಯಾಸಂ ಅಂಥೇಳಿ ಅದನ್ನು ಎರಡು ಕೈಗಳಿಗೆ ಹಚ್ಚಿ ಅಂದರೆ ಅಂಗೈಗಳಲ್ಲಿ ಬಲ ಅಂಗೈಯ ಮೂರು ಬೆರಳುಗಳಿಂದ ಯಾವ ಪವಿತ್ರ ಬೆರಳು ಮಧ್ಯ ಬೆರಳು ಮತ್ತು ತೋರು ಬೆರಳು ಇದೆ ಅದರಿಂದ ಮೇಧಾವಿ ಭೂಯಾಸಂ ಅಂದರೆ ಎಡಹಣೆಯಿಂದ ಬಲಹಣೆಗೆ ಎಳಿಬೇಕು ಮೂರು ನಾಮ ಮೇಧಾವಿ ಆಗ್ತೇನೆ ತೇಜಸ್ವಿ ಭೂಯಾಸಂ ಎರಡಗೈಯ ಮೂರು ಬೆರಳುಗಳದೇ ಮೂರು ಬೆರಳು ತೋರು ಬೆರಳು ಮಧ್ಯ ಬೆರಳು ಪವಿತ್ರ ತೇಜಸ್ವಿ ಉಹಯಾಸಂ ಅಂತ ಬಲಭುಜಕ್ಕೆ ವರ್ಚಸ್ವಿ ಉಯ್ಯಾಸಂ ಎಡಭುಜಕ್ಕೆ ಬ್ರಹ್ಮವರ್ಚಸ್ವಿ ಭೂಯ್ಯಾಸಂ ಹ್ಞೂ ಎಡಭುಜಕ್ಕೆ ಬಲಗೈಯನ್ನು ಮಾಡುವಂಥದ್ದು ಬ್ರಹ್ಮವರ್ಚಸ್ವಿ ಉಯ್ಯಾಸಂ ಅಂತೇಳಿ ಎರಡೂ ಕೈಗಳಿಂದ ಎದೆಯ ಮಧ್ಯದಿಂದ ಎಡಬಲಗಳಿಗೆ ಇಳಿಬೇಕು ಎಡಗೈಯಿಂದ ಎಡಗಡೆಗೆ ಬಲಗೈಯಿಂದ ಬಲಗಡೆಗೆ ಭಸ್ಮವನ್ನು ಧಾರಣೆ ಮಾಡಿ ಮೂರು ಮೂರು ಬೆರಳುಗಳು ಬ್ರಹ್ಮ ವರ್ಚಸ್ವಿ ಆಗ್ತೇನೆ ಅಂಥೇಳಿ ಬ್ರಹ್ಮವರ್ಚಸ್ವಿ ಭೂಯಾಸಂ ಆಯುಷ್ಮಾನ್ ಭೂಯಾಸಂ ಅಂತೇಳಿ ಅದೇ ರೀತಿ ಎರಡು ಕೈಗಳಿಂದ ಕುತ್ತಿಗೆಗೆ ಹಿಂದಿನಿಂದ ಮುಂದಕ್ಕೆ ಎಳೆಯುವಂಥದ್ದು ಕುತ್ತಿಗೆಗೆ ಎರಡು ಎಡಗೈಯಿಂದ ಎಡಗೈ ಎಡ ಕುತ್ತಿಗೆಗೆ ಬಲಗೈಯಿಂದ ಬಲ ಕುತ್ತಿಗೆಗೆ ಹಿಂಭಾಗದಿಂದ ಮುಂಭಾಗಕ್ಕೆ ಎಳೆಯುವಂಥದ್ದು ಮೂರು ಮೂರು ನಾಮ ಮೇಧಾವಿಭೂಯ್ಯಾಸಂ ತೇಜಸ್ವಿ ಭೂಯಾಸಂ ಹೀಗೆ ಬರ್ತದೆ ಇಲ್ಲಿ ಮೇಧಾವಿ ಹೂವ್ಯಾಸಂ ತೇಜಸ್ವಿ ಭೂಯ್ಯಾಸಂ ವರ್ಚಸ್ವಿ ಭೂಯ್ಯಾಸಂ ಮೇಧಾವಿ ಹಣೆಗೆ ತೇಜಸ್ವಿ ಅಂಥೇಳಿ ಬಲಭುಜಕ್ಕೆ ವರ್ಚಸ್ವಿ ಅಂತೇಳಿ ಎಡಭುಜಕ್ಕಿ ಬ್ರಹ್ಮ ವರ್ಚಸ್ವಿ ಅಂಥೇಳಿ ಎದೆಗೆ ಆಯುಷ್ಮಾನ್ ಭೂಯಾಸಂ ಕುತ್ತಿಗೆಗೆ ಸ್ವಸ್ತಿ ಭೂಯಾಸಂ ಅಂತೇಳಿ ಎರಡೂ ಕೈಗಳಿಂದ ಆಮೇಲೆ ಉಳಿದದ್ದನ್ನು ತಲೆಗುದಿಗೆ ಮುಂದಿನಿಂದ ಹಿಂದಕ್ಕೆ ತಲೆ ಇಡೀ ತಲೆಗೆ ಹಚ್ಚುವಂಥದ್ದು ಉಳಿದದ್ದನ್ನು ಸ್ವಸ್ತಿ ಭೂಯಾಸಂ ಸು ಅಸ್ಥಿ ಒಳ್ಳೇದಾಗಲಿ ಅಂಥೇಳಿ ಇದು ಭಸ್ಮಧಾರಣೆಯ ಕ್ರಮ ಯಾರಿಗೆ ಬ್ರಾಹ್ಮಣ ಕ್ಷತ್ರಿಯರಿಗೆ ಇನ್ನು ಉಳಿದವರಿಗೆ ಹೇಗೆ ಅಂತ ಹೇಳ್ತಾರೆ ವೈಶ್ಯಸ್ತ್ರಿಯಂಬಕೇನವ ಶೂದ್ರ ಪಂಚಾಕ್ಷರೇಣ ಅಂದರೆ ವೈಶ್ಯನಾಥವ ತ್ರಿಯಂಬಕೇನ ಇವ ತ್ರಿಯಂಬಕ ಮಂತ್ರದಿಂದ ಯಾವುದದು ತ್ರ್ಯಂಬಕಾಮಹೇ ಸುಗಂಧಿಂ ಪುಷ್ಟಿವರ್ಧನ ಉರ್ವಾರುಕ ಬಂಧನಾ ಮೃತ್ಯೋರ್ಮುಕ್ಷೇಯೃತು ಅಂಥೇಳಿ ತ್ರ್ಯಂಕಮಂತ್ರ ವೈಶ್ಯ ತ್ರ್ಯಂಕನ ಇವ ಶೂದ್ರ ಪಂಚಾಕ್ಷೇಣ ಶೂದ್ರ ಪಂಚಾಕ್ಷರ ಮಂತ್ರ ಶಿವ ಪಂಚಾಕ್ಷರದಿಂದ ಮತ್ ಭಸ್ಮವನ್ನು ಧರಿಸಬೇಕು ನಮಃ ಶಿವಾಯ ಶಿವಾಯ ನಮಃ ಅನ್ಯಾಂ ವಿ ಅನ್ಯಾಸ ವಿಧವಾ ಸ್ತ್ರೀಣ್ಣ ವಿಧಿ ಪ್ರೋಕ್ತ ಶೂದ್ರವತು ಮಿಕ್ಕ ಸಂಕರಜಾತಿಯವ ಮುಂತಾದವರಿಗೆ ಮಿಶ್ರ ಜಾತಿಯವರಿಗೆ ಮತ್ತು ವಿಧವೆಯರಿಗೆ ಮುಂತಾದವರಿಗೆ ವಿಧವಾಸ್ತ್ರೀಯರಿಗೆ ಅವರೆಲ್ಲರೂ ಕೂಡ ಈ ಶು ಶಿವಪಂಚಾಕ್ಷರದಿಂದಲೇ ಧರಿಸಬೇಕು ಭಸ್ಮಧಾರಣೆಯನ್ನು ಪಂಚಬ್ರಹ್ಮಾದಿಮನೋರ್ಗೃಹಸ್ಥ್ಯ ವಿಧೀಯತೆ ತ್ರ್ಯಂಬಕೂ ವಿಧಿರುವ ಈ ಬ್ರಹ್ಮಚಾರಿಣ ಪಂಚಬ್ರಹ್ಮಾದಿಮನು ಮಂತ್ರಗಳಿಂದ ಗೃಹಸ್ಥಸ ವಿಧೀಯತೆ ಗೃಹಸ್ಥನು ಭಸ್ಮವನ್ನು ಧರಿಸಬೇಕು ಬ್ರಹ್ಮಚಾರಿಯಾದವನು ತ್ರಿಯಂಬಕ ಮಂತ್ರದಿಂದ ಭಸ್ಮವನ್ನು ಹಚ್ಚಿಕೊಳ್ಳಬೇಕು ಪಂಚಬ್ರಹ್ಮ ಮಂತ್ರಗಳು ಅಂತೇಳಿದರೆ ಸದ್ಯೋ ಜಾತಾದಿ ಮಂತ್ರಗಳಲ್ಲಿ ಪಂಚಬ್ರಹ್ಮ ಮಂತ್ರಗಳು ಅಂತೇಳಿ ಪಂಚಬ್ರಹ್ಮರು ಅಂದರೆ ಸದ್ಯೋ ಜಾತ ವಾಮದೇವಘೋರ ಈಶಾನ ತತ್ಪುರುಷ ಐದು ಅದಕ್ಕೆ ಸದ್ಯೋ ಜಾತ ಪ್ರಪದ್ಯಾಂ ಸದ್ಯೋ ನಮಃ ಭವೇ ಭವೇನಾತಿ ಭವೇ ಭವೋದ್ಭವಾ ನಮಃ ಅಂಥೇಳಿ ಸದ್ಯೋಜಾತ ಮಂತ್ರ ಆಮೇಲೆ ವಾಮದೇವಂತ್ರ ವಾಮದೇವಾ ನಮೋ ಜ್ಯೇಷ್ಠಯನಮ ಶ್ರೇಷ್ಠ ಯ ನಮೋ ರುದ್ರಾಯ ನಮಃಕಾಲ ನಮಃಕಲವಿಕರ್ಣಯ ನಮೋ ಬಲವಿಕರ್ಣಯ ನಮೋ ಬಲಾಯ ನಮೋ ಬಲ ಪ್ರಮಥನಾ ನಮಃಸರ್ವರ್ವಭೂತದನ ಜನಮೋ ಮನೋನ್ಮನಃ ಅಂಥೇಳಿ ವಾಮದೇವಂತ್ರ ಇನ್ನು ಅಘೋರ ಮಂತ್ರ अघोरे एभ्योथ घोरे एभ्यो घोरघोरतरेभ्ये सर्वशर्े ऐ्यो नमस्ते अस्त रुद्रेभ्यत्पुषम <coughs> <आमेरे> तत्पुषा <coughs> विमहे महादेवाय धीमह तो रुद्रचोदया अन् ಇದು ತತ್ಪುರುಷ ಗಾಯತ್ರಿ ಅಂತಲೂ ಹೇಳ್ತಾರೆ ರುದ್ರ ಗಾಯತ್ರಿ ಅಂತೇಳಿ ಕೂಡ ಇದನ್ನು ಆಮೇಲೆ ಈಶಾನ ಮಂತ್ರ ಈಶಾನಸರ್ವವಿದ್ಯಾಂ ಈಶ್ವರಸರ್ವಭೂತನ ಬ್ರಹ್ಮಾಧಿಪತಿರ್ಬ್ರಹ್ಮಣಾಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ ಅಂತೇಳಿ ಈಶಾನ ಮಂತ್ರ ಹೀಗೆ ಐದು ಮಂತ್ರಗಳು ಪಂಚಬ್ರಹ್ಮ ಮಂತ್ರಗಳು ಗೃಹಸ್ಥನು ಇದರಲ್ಲಿ ಭಸ್ಮಧಾರಣೆ ಮಾಡಬೇಕು ಈ ಮಂತ್ರಗಳಿಂದ ಅಂತ ಹೇಳ್ತಾರೆ ಆಮೇಲೆ ಬ್ರಹ್ಮಚಾರ್ಯ ಅದನ್ನು ತ್ರ್ಯಂಬಕ ಮಂತ್ರದಿಂದ ಆಗ ಹೇಳಿದ ವೈಶ್ಯರಿಗೆ ಹೇಳಿದಂಥ ಮಂತ್ರ ತ್ರ್ಯಂಬಕಾಮಹೇ ಅಥವಾ ತ್ರ್ಯಂಬಕಾಮಹೇ ಸುಗಂಧಿಂ ಪುಷ್ಟಿವರ್ಧನ ಉರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷೀಯ ಅಮೃತ ಅಂಥೇಳಿ ಆಮೇಲೆ ಮುಂದೆ ಹೇಳ್ತಾರೆ ಅಘೋರೆನಾಥಮನುನಾ ವಿಪಿಸ್ಥವಿಧಿ ಸ್ಥಿ ಪ್ರಣವೇನಿವ ತ್ರಿಪುಂಡ್ರಾಧೀನಿ ಕಾರ್ಯತ್ ಅಘೋರ ಮಂತ್ರದಿಂದ ವಾನಸ್ಥನು ವಸ್ತುವನ್ನು ಧರಿಸಬೇಕು ಈಗಾಗಲೇ ನಾವು ಹೇಳಿದೆವು ಅಘೋರೆ ಏಭ್ಯೋ ಥೋರೆ ಏಭ್ಯೋ ಘೋರಘೋರತರೆಭ್ಯೋ ಸರ್ವೇಭ್ಯಸ್ವರ್ವೇಭ್ಯೋ ನಮಸ್ತೆ ಅಸ್ತು ರುದ್ರೂಪೇಭ್ಯ ಅಂಥೇಳಿ ಅದು ವನಪ್ರಸ್ಥನಿಗೆ ವಾನಪ್ರಸ್ಥ ಅಂದರೆ ಗೃಹಸ್ಥಾಶ್ರಮ ಅನ್ನೋದ ನಂತರದ್ದು ಎಲ್ಲ ಜವಾಬ್ದಾರಿಗಳನ್ನು ಕುಟುಂಬದ ವ್ಯಾವಹಾರಿಕ ಜವಾಬ್ದಾರಿಗಳನ್ನೆಲ್ಲ ಮಗನಿಗೆ ಮುಂದಿನವರಿಗೆ ಬಿಟ್ಟು ಕೊಟ್ಟು ಆಮೇಲೆ ವಾನಪ್ರಸ್ಥಾಶ್ರಮ ಅಂತೇಳಿ ಎಲ್ಲವನ್ನು ಬಿಟ್ಟು ತೀರ್ಥಯಾತ್ರೆಯೋ ಅಥವಾ ಮನೆಯಲ್ಲೇ ಇದ್ದುಕೊಂಡು ಕೂಡ ವ್ಯವಹಾರವನ್ನು ಬಿಟ್ಟು ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಬಹುದು ಇದು ವಾನಪ್ರಸ್ಥಾಶ್ರಮ ಅಂಥವರು ಅಘೋರ ಮಂತ್ರದಿಂದ ಭಸ್ಮಧಾರಣೆ ಮಾಡಬೇಕು ಅಂದರೆ ಭಗವತ್ ಚಿಂತನೆಗೆ ತೊಡಗುವಂಥದ್ದು ಸಪತ್ನೀಕರಾಗಿ ಅದು ವಾನಪ್ರಸ್ಥಾಶ್ರಮ ಆಮೇಲೆ ಸನ್ಯಾಸಾಶ್ರಮ ಬರ್ತದೆ ಜೀವನದಲ್ಲಿ ಕೊನೆಯ ಘಟ್ಟದಲ್ಲಿ ಅದು ಎಲ್ಲವನ್ನ ವೈರಾಗ್ಯ ಎಲ್ಲದರಲ್ಲಿ ಕೂಡ ವೈರಾಗ್ಯವನ್ನು ಹೊಂದಿ ಯಾವುದೇ ಆಶಯ ಆಕಾಂಕ್ಷಗಳು ಉಳಿದುಕೊಳ್ಳೋದು ಕೇವಲ ಮೋಕ್ಷಗಾಮಿಯಾಗಿ ಇರುವಂಥದ್ದು ಮೋಕ್ಷದ ದಾರಿಯಲ್ಲಿ ನಡೆಯತಕ್ಕಂಥದ್ದು ಮೋಕ್ಷ ಸಾಧನೆಯನ್ನು ಮಾಡತಕ್ಕಂಥದ್ದು ಹೀಗೆ ವಾನಪ್ರಸ್ಥನ ಅಘೂರ ಮಂತ್ರದಿಂದ ಸನ್ಯಾಸಿಯಾದವನು ಪ್ರಣವೇನೈ ಯತಿ ಪ್ರಣವೇನೈ ತ್ರಿಪುಣರಾಧೀನಿ ಕಾರ್ಯೇತ್ ಓಂಕಾರದಿಂದಲೇ ಭಸ್ಮತ್ರಿಪುಣರಾದಿಗಳನ್ನು ಧರಿಸಬೇಕು ಅತಿವರ್ಣಾಶ್ರಮೀ ನಿತ್ಯ ಶಿವೋಹಂ ಭಾವನಾತ್ ಪರಾತ್ ಶಿವಯೋಗೀಚನಿಯತಮೀಶಾನೇನಾಪಿ ಧಾರಯೇತ್ ವರ್ಣಾಶ್ರಮಗಳ ಕರ್ಮಗಳನ್ನು ತ್ಯಾಗ ಮಾಡಿದಂತಹ ವಿಧ್ವತ್ಸನ್ಯಾಸಿಯು ಅತಿ ಅತಿವರ್ಣಾಶ್ರಮಿ ವರ್ಣಾಶ್ರಮಗಳನ್ನು ಮೀರಿದಂಥವರು ಅಂತಹ ವಿದ್ವತ್ ಸನ್ಯಾಸಿ ಏನು ಅಂತ ಅವರಿಗೆ ಸನ್ಯಾಸಿ ಅಂತ ಹೇಳ್ತಾರೆ ಇಂಥ ಸನ್ಯಾಸಿಯು ವರ್ಣಾಶ್ರಮ ಧರ್ಮವನ್ನು ಮೀರಿ ಬಿಟ್ಟವರು ತ್ಯಾಗಿಗಳು ಅಂಥೇಳಿ ಅವುಗಳನ್ನು ಮೀರಿದಂಥವರು ವಿದ್ವತ್ ಸನ್ಯಾಸಿ ಅಂತೇಳಿ ಅಂದರೆ ಜ್ಞಾನಿ ವಿದ್ವಾನ್ ಆದಂತಹ ಸನ್ಯಾಸಿಯು ನಿತ್ಯಂ ಶಿವೋಹಂ ಭಾವನಾತ್ಪರ ನಿತ್ಯವೂ ತಾನೇ ಶಿವನೇ ತಾನೆಂಬ ಉತ್ತಮ ಭಾವನೆಯಿಂದ ಭಸ್ಮವನ್ನು ಧರಿಸಬೇಕು ಅಂದರೆ ಆತ್ಮವೇ ಪರಮಾತ್ಮ ಎನ್ನತಕ್ಕಂಥ ದೃಷ್ಟಿಯಿಂದ ಶಿವಯೋಗೀ ಚ ನಿಯತಮ ಈಶಾನೇನಾತ್ ಅಂದರೆ ಭಾವದಿಂದ ಅವರು ಅಂತಹ ವರ್ಣಾಶ್ರಮ ಅತೀತರಾದಂತಹ ವಿದ್ವತ್ಸನ್ಯಾಸಿಯು ಆ ರೀತಿ ಧರಿಸಬೇಕು ಶಿವಯೋಗಿ ಆದವನು ನಿಯತಂ ಈಶಾನೇನಾತ್ ಈಶಾನ ಮಂತ್ರದಿಂದ ಭಸ್ಮವನ್ನು ಧರಿಸಬೇಕು ಈಶಾನಸರ್ವವಿದ್ಯಾಂ ಈಶ್ವರಸರ್ವರ್ವಭೂತ ಬ್ರಹ್ಮ ಅಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ಅಂಥೇಳಿ ಈ ಶಾನಮಂತ್ರ ಇದೆ ಅದರ ಮೂಲಕ ಧರಿಸಬೇಕು ನಾಜ್ಯ ಸರ್ವರ್ಣೈ್ಚಸ್ಮಧಾರಣ ಉತ್ತಮ ಅನ್ಯೈದಿ ಯಥಾ ಜೀವೈ ಸದೇತಿ ಶಿವಸಾ ಶಿವಶಾಸನ ಯಾವ ವರ್ಣದವರು ಕೂಡ ಉತ್ತಮವಾದ ಭಸ್ಮಧಾರಣೆಯನ್ನು ಬಿಡಬಾರದು ಅನ್ಯೈರಪಿ ಯಥಾ ಜೀವೈ ಸತ್ ಏತಿ ಶಿವಶಾಸನ ಮಿಕ್ಕ ಜಂತುಗಳು ಸಹ ಧರಿಸಬೇಕು ಶಿವನ ಶಾಸನ ಇದೆ ಹ್ಞೂ ನೋಡಿ ಅದಕ್ಕೆ ಕೆಲವು ಮಂಗಗಳು ಕೂಡ ಭಸ್ಮಧಾರಣೆ ಮಾಡಿದ್ದನ್ನು ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಕೆಲವು ಕಡೆ ತೀರ್ಥಕ್ಷೇತ್ರಗಳಲ್ಲಿ ಅಥವಾ ತೋಡಿನಲ್ಲಿ ಎಲ್ಲ ಹೋಗಿ ನೋಡಿದರೆ ನದಿ ತೀರಗಳಲ್ಲೆಲ್ಲ ಕಪಿಗಳು ಮಂಗಗಳು ಕೂಡ ಭಸ್ಮ ಧರಿಸಿದಾಗಿ ಮಾಡ್ತವೆ ಹ್ಞೂ ಅವುಗಳ ಕ್ರಮದಲ್ಲಿ ಹಾಗೆ ಶಿವನ ಶಾಸನ ಇದೆ ಎಲ್ಲರೂ ಕೂಡ ಧರಿಸಬೇಕು ಅಂಥೇಳಿ ಹೀಗೆ ಇನ್ನಷ್ಟು ವಿಚಾರಗಳನ್ನು ನಾವು ಮುಂದೆ ನೋಡಲಿಕ್ಕೆ ಇದ್ದೇವೆ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ ಮಂಗಳ ಮಾಡೋಣ ಮುಂದಿನದನ್ನು ನಾಳೆ ನೋಡೋಣ ಹರೇ ರಾಮ ಓಂ ತತ್ಸ